ಹರಿಕ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ ಕರಿದನಾದರದಿ ಕೇಳುವುದು ಆದರದಿ ಕೇಳುವುದು ಕಾಲ ಕರ್ಮ ಗುಣ ಸ್ವಭಾವ ಇವುಗಳಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದು ದೇ ಆ ಪರಮಾತ್ಮನ ಧ್ಯಾನೋಪಾಸನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ತಾರೆ ಕಾಲ ಕರ್ಮ ಗುಣ ಸ್ವಭಾವಗಳ ಆಲಯನು ತಾನಾಗಿ ಲಕ್ಷ್ಮೀ ಲೋಲ ತತ್ತದ್ರೂಪ ನಾಮಧಿ ಕರೆಸತೊಳಗಿದ್ದು ಲೀಲೆಯಿಂದಲೇ ಸರ್ವಜೀವರ ಪಾಲಿಸುವ ಸಂಹರಿಪ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣಕಾರ್ಯಗಳ ಮನೆ ಮಾಡಿ ಲಕ್ಷ್ಮೀರಮಣನಾಗಿರ್ತಕ್ಕಂಥ ಪರಮಾತ್ಮ ತಾನೇ ಕಾಲ ಕರ್ಮ ಗುಣ ಮತ್ತು ಸ್ವಭಾವ ಇವುಗಳಿಗೆ ಆಧಾರ ಸ್ವರೂಪನಾಗಿ ಇರ್ತಾನೆ ತದ್ರೂಪ ತದಾಕಾರ ತಬ್ಬ್ದಚನಾಗಿ ಇರ್ತಾನೆ ಪರಮಾತ್ಮ ಹೀಗಿದ್ದು ಲೀಲೆಯಿಂದ ಎಲ್ಲ ಜೀವರನ್ನು ಕೂಡ ಪಾಲನೆ ಮಾಡ್ತಾನೆ ಸಂರಕ್ಷಣೆ ಮಾಡ್ತಾನೆ ಲೀಲೆಯಿಂದಲೇ ಸರ್ವ ಜೀವರ ಪಾಲಿಸುವ ಸಂಹರಿಪ ಸೃಷ್ಟಿಪ ಇಲ್ಲಿ ಸೃಷ್ಟಿ ಸ್ಥಿತಿ ಮತ್ತು ಲಯ ಮೂರು ಹೇಳಿದ್ರು ಕೂಡ ಉಪಲಕ್ಷಣೆಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇಷ್ಟು ಸೇರಿ ಸೃಷ್ಟಿಯಾದ ಅಷ್ಟೇ ಕರ್ತವ್ ಕರ್ತೃತ್ವವನ್ನು ಹೊಂದಿರುವ ಭಗವಂತ ಅಂತ ಚಿಂತನೆಯನ್ನು ಮಾಡಬೇಕು ಈ ಜಗತ್ತಿನ ಸೃಷ್ಟಿಯಾದ ಎಲ್ಲ ಕಾರ್ಯಗಳಿಗೂ ಕೂಡ ಮೂಲ ಕಾರಣ ಅಂತಾದರೆ ಪರಮಾತ್ಮನೇ ಪ್ರಕೃತಿ ಗುಣಕಾರ್ಯಗಳ ಮನೆ ಮಾಡಿ ಪ್ರಕೃತಿಯಲ್ಲಿರ್ತಕ್ಕಂಥ ಗುಣಗಳನ್ನು ಅವುಗಳ ಕಾರ್ಯಗಳನ್ನು ಎಲ್ಲವನ್ನು ಕೂಡ ತನ್ನ ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡು ತಾನೇ ಮೂಲ ಕಾರಣ ಅಂತ ಕರೆಸ್ಕೊತಾನೆ ಪರಮಾತ್ಮ ಮೊದಲಿಗೆ ಕಾಲ ಈ ಕಾಲ ಪ್ರವಾಹ ಅನ್ನೋದು ನಿತ್ಯವಾಗಿರುವಂಥದ್ದು ಕಾಲಾಂತರ್ಗತ ಕಾಲನಿಯಾಮಕ ಈ ಕಾಲದಲ್ಲಿ ಭೂತ ಭೂತಕಾಲ ಭವಿಷ್ಯ ಕಾಲ ವರ್ತಮಾನ ಕಾಲ ಅಂತ ಪ್ರಭೇದ ಇದು ನಿತ್ಯ ಪ್ರವಾಹದಂತೆ ಇರೋದು ಅನಾದಿಯಾಗಿರೋದು ಅನಂತವಾಗಿರೋದು ಅದಕ್ಕೆ ಪ್ರಾರಂಭ ಆದಿ ಅಥವಾ ಅಂತ್ಯ ಅನ್ನೋದಿಲ್ಲ ಸಮಸ್ತ ಜೀವರಾಶಿಗಳು ಕೂಡ ಈ ಅನಂತ ಕಾಲ ಪ್ರವಾಹಕ್ಕೆ ಬದ್ಧರು ಕಾಲದ ಘಟಕಗಳು ಅಥವಾ ವಿಭಾಗಗಳು ಅಂದರೆ ದಿನ ವಾರ ಪಕ್ಷ ಮಾಸ ಋತು ಅಯನ ಸಂವತ್ಸರ ಹೀಗೆ ಬೇರೆ ಬೇರೆ ವಿಭಾಗಗಳು ಅದೇ ರೀತಿಯಾಗಿ ಸೆಕೆಂಡು ನಿಮಿಷ ತಾಸು ಗಳಿಗೆ ಮುಹೂರ್ತ ಹೀಗೆಲ್ಲ ಬೇರೆ ಬೇರೆ ಪ್ರಳಯವನ್ನು ಹೇಳೋ ಕಾಲಕ್ಕೂ ಕೂಡ ಮಹಾಯುಗ ಪ್ರಳಯ ಮನ್ವಂತರ ಪ್ರಳಯ ಮಹಾಪ್ರಳಯ ದಿನ ಪ್ರಳಯ ಕಲ್ಪ ಪ್ರಳಯ ಈ ರೀತಿ ಎಲ್ಲ ಹೀಗೆ ಪರಮಾತ್ಮ ಕಾಲಾಂತರ್ಗತ ಕಾಲನಿಯಾಮಕ ನಿಯಾಮಕ ಹೀಗಿದ್ದು ಯುವ ಯುಗ ಪ್ರವರ್ತಕ ಅಂತಿ ಹಿಂದೆ ಹೇಳಿದ್ವಿ ಆಯಾ ಕಾಲಗಳಿಗೆ ಯುಗಧರ್ಮಗಳಿಗೆ ಅನುಸಾರವಾಗಿರ್ತಕ್ಕಂಥ ಧರ್ಮ ಕರ್ಮಗಳ ವ್ಯಾಪಾರವನ್ನು ಪರಮಾತ್ಮ ಮಾಡಿಸ್ತಾನೆ ಪ್ರಪಂಚದ ಸೃಷ್ಟಿ ಸ್ಥಿತಿಯಲ್ಲಿ ಆಯ ಎಲ್ಲವೂ ಕೂಡ ಅನಾದಿ ಕಾಲಪ್ರಭಾವದಲ್ಲೇ ಆಗ್ತಕ್ಕಂಥದ್ದು ಇದು ಭಗವಂತನ ಅಧೀನ ಕಾಲ ಬರದೆ ಪ್ರಪಂಚದಲ್ಲಿ ಯಾವ ಘಟನೆಯೂ ಕೂಡ ನಡೆಯೋದಿಲ್ಲ ಕಾಲಾಂತರ್ಗತನಾಗಿ ಭಗವಂತ ನಿಯಮನ ಮಾಡಿರ್ತಕ್ಕಂಥ ಘಟನೆಗಳೇ ನಡೆಯೋದಕ್ಕೆ ಸಾಧ್ಯ ಉದಾಹರಣೆ ಕೊಡಬೇಕು ಅಂತಾದರೆ ಕೋಗಿಲೆ ವಸಂತ ಕಾಲದಲ್ಲಿ ಮಾತ್ರ ತನ್ನ ಇಂಪಾದ ಕೂಗು ಕೆಲಸ ಮಾಡುತ್ತೆ ಕಮಲ ಸೂರ್ಯೋದಯ ಕಾಲದಲ್ಲಿ ಮಾತ್ರ ಅರಳತ್ತೆ ನೈದಿಲೆ ರಾತ್ರಿ ಚಂದ್ರನ ಬೆಳೆದಿಂಗಳಲ್ಲಿ ಮಾತ್ರ ಅರಳತ್ತೆ ಗೂಬೆ ರಾತ್ರಿ ಕಾಲದಲ್ಲಿ ಮಾತ್ರ ಸಂಚಾರ ಮಾಡತ್ತೆ ಹಾಗೆ ಎಲ್ಲದಕ್ಕೂ ಕೂಡ ಆಯಾ ಯೋಗ್ಯ ಕಾಲ ಬರಬೇಕು ಆವಾಗಲೇ ಪ್ರವೃತ್ತಿ ಆ ಪ್ರವೃತ್ತಿಯು ಕೂಡ ಜಡಭೂತವಾಗಿರ್ತಕ್ಕಂಥ ಜಡದಂತೆ ಇರತಕ್ಕಂಥ ಚೇತನ ಅಂತಾದರೂ ಕೂಡ ಅದರಿಂದ ಸಾಧ್ಯ ಇಲ್ಲ ಕಾಲಾಂತರ್ಗತನಾಗಿ ಭಗವಂತನೇ ಕಾರ್ಯವನ್ನು ಮಾಡಿಸ್ತಾನೆ ಅದೇ ರೀತಿಯಲ್ಲಿ ದಶಮಿ ಅಂತ ಒಂದು ತಿಥಿ ಇದೆ ಅಲ್ಲಿ ದಿನತ್ರಯ ಅಂಥೇಳಿ ಫಲಹಾರ ಸ್ವೀಕಾರ ಇದೆ ಹೊರತು ಏಕಾದಶಿ ಅಂತ ಉಪವಾಸ ಶಾಸ್ತ್ರ ಹೇಳಿಲ್ಲ ಏಕಾದಶಿ ಭೋಜನವನ್ನು ಹೇಳಿಲ್ಲ ಮಾಡಬಾರ್ದು ಪರಮಾತ್ಮ ಸೃಷ್ಟಿ ಕಾಲದಲ್ಲಿ ಬ್ರಹ್ಮಾಂಡ ಲಯ ಮಾಡೋದಿಲ್ಲ ಲಯ ಕಾಲದಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋಲ್ಲ ಇನ್ನು ರಾಹುಕಾಲ ಆವಾಗ ಶುಭಕರ್ಮವನ್ನು ಮಾಡೋದಿಲ್ಲ ಹೀಗೆ ಪರಮಾತ್ಮ ತನ್ನ ಸಂಕಲ್ಪದಂತೆ ಕಾಲಾಂತರ್ಗತ ಕಾಲನಿಯಾಮಕನಾಗಿ ವ್ಯಾಪಾರಗಳನ್ನು ಮಾಡ್ತಾನೆ ಇಂತಹ ಪರಮಾತ್ಮ ತನ್ನ ಇಚ್ಛೆ ಬಂದಾಗ ಅವತಾರ ಮಾಡ್ತೀನಿ ಅಂತನೂ ಇಲ್ಲ ಯದಾ ಯದಾ ಈ ಧರ್ಮಸೇ ಭಾರತ ಅಂತ ಕೃಷ್ಣ ಹೇಳ್ದಂಗೆ ಯಾವಾಗ ಅಧರ್ಮ ಅನ್ನೋದು ತಾಂಡವಾಡ್ತಾ ಇದೆ ಆವಾಗ ಮಾತ್ರ ನಾನು ಅವತಾರ ಮಾಡ್ತೀನಿ ಯಾಕಾಗಿ ಅಂದರೆ ಪರಿತ್ರಾಣಾಯ ಸಾಧುವನಂ ವಿನಾಶಾಯ ಚದುಕೃತಂ ಧರ್ಮ ಸಂಸ್ಥಾಪನಾ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದಂಗೆ ಲೀಲೆಯಿಂದ ಭಗವಂತ ತನ್ನ ಸಂಕಲ್ಪದಂತೆ ಆಯಾ ಕಾಲದಲ್ಲಿ ಮಾತ್ರ ಅವತಾರ ಮಾಡ್ತೀನಿ ಅಂತ ತ್ರಿಯುಗ ಭೂತ್ ಅಂತ ಪರಮಾತ್ಮನನ್ನು ಕರೆಯೋದು ಕಲಿಯುಗದಲ್ಲಿ ಪರಮಾತ್ಮನಿಗೆ ಅವತಾರ ಇಲ್ಲ ಆದ್ದರಿಂದನೇ ಶ್ರೀಮದಾಚಾರ್ಯರಿಗೆ ಅವತಾರ ಮಾಡಲಿಕ್ಕೆ ವಯುದೇವರಿಗೆ ಸೂಚನೆ ಮಾಡಿ ಶ್ರೀಮದ್ ಆಚಾರ್ಯರ ಅವತಾರ ಆಯಿತು ಇತ್ಯಾದಿ ಎಲ್ಲ ಕೇಳ್ತೀವಿ ಹೀಗೆ ಕಾಲ ಎಲ್ಲಕ್ಕೂ ಕಾರಣ ಅಂತ ಏನು ಹೇಳ್ತೀವಿ ಆ ಕಾಲಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನೇ ಎಲ್ಲದಕ್ಕೂ ಕಾರಣ ಅಂತ ಈ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಇನ್ನು ಕರ್ಮ ಕರ್ಮ ಅಂದರೆ ಏನು ಅಂದರೆ ಜೀವರ ಅಧಿಷ್ಠಾನದಲ್ಲಿ ಈ ಸ್ಥೂಲ ಶರೀರಗತ ಮತ್ತು ಸ್ವರೂಪದೇಹಗತ ಕ್ರಿಯಾ ವಿಶೇಷಗಳೇನು ನಡೆಯುತ್ತಾರೋ ಅದಕ್ಕೆ ಕರ್ಮ ಅಂತ ಕರ್ಮಗಳು ಸ್ವಭಾವತಃ ಜಡ ಕಾಲದಂತೆ ಕರ್ಮ ಕೂಡ ಅನಾದಿಯಿಂದ ಇರ್ತಕ್ಕಂಥದ್ದು ಪ್ರವಾಹ ಸ್ವರೂಪದೇಹಕ್ಕೆ ಈ ಲಿಂಗದೇಹ ಅನ್ನೋ ಒಂದು ಆವರಣ ಇದೆ ಆ ಲಿಂಗದೇಹದ ಸ್ಥಳ ಏನಿದೆ ಅದೇ ಕರ್ಮದ ಬೀಜಸ್ಥಾನ ಅನಾದಿಯಾಗಿ ಇರ್ತಕ್ಕಂಥದ್ದು ಆ ಲಿಂಗದೇಹ ತ್ರಿಗುಣಾತ್ಮಕವಾದದ್ದು ಆ ತ್ರಿಗುಣಗಳಿಂದಲೇ ಸತ್ವಗುಣದ ರಜೋಗುಣದ ತಮೋಗುಣದ ಕಾರ್ಯ ಎಲ್ಲವೂ ನಡೆಯುತ್ತೆ ಅವುಗಳ ಪರಂಪರೆನೆ ಸಂಚಿತ ಮತ್ತು ಆಗಾಮಿ ಕರ್ಮ ಪರಂಪರೆಗಳು ಅಂತ ಹೀಗೆ ಸರ್ವಕರ್ಮಗಳಲ್ಲಿ ಕರ್ಮ ಶಬ್ದ ವಾಚ್ಯನಾಗಿ ಭಗವಂತ ಕರ್ಮ ಅನ್ನೋ ಹೆಸರಿನಿಂದನೇ ಇದ್ದು ಆ ಎಲ್ಲ ಕರ್ಮಗಳನ್ನು ಕೂಡ ಜೀವರ ಸ್ವರೂಪಯೋಗ್ಯತೆಯಂತೆ ಆಯಾ ಜೀವನಿಂದ ತಾನೂ ಮಾಡಿ ಅವರಿಂದನೂ ಕೂಡ ಮಾಡಿಸ್ತಾನೆ ಭಗವಂತ ಸಾತ್ವಿಕರಾಗಿದ್ದರೆ ಸತ್ಕರ್ಮಗಳನ್ನು ಮಾಡಿಸ್ತಾನೆ ಅವರು ತಾಮಸರಾಗಿದ್ದರೆ ಆ ತತ್ವಾಭಿಮಾನಿ ದೇವತೆಗಳ ಮೂಲಕ ಆ ದೈತ್ಯರಿಂದ ದುಷ್ಕರ್ಮಗಳಿಗೆ ಪ್ರೇರಣೆ ಮಾಡಿ ಅದನ್ನೇ ಮಾಡಸ್ತಾನೆ ಹೀಗೆ ಪರಮಾತ್ಮ ಜೀವರಿಂದ ಅನಾದಿ ಕರ್ಮಗಳನ್ನು ಮಾಡಸ್ತಾನೆ ಬಿಂಬರೂಪಿ ಮಾಡಿ ಮಾಡಿಸ್ತಾನೆ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಆದ್ದರಿಂದ ಕರ್ಮಾಂತರಗತನಾಗೂ ಕರ್ಮಾಧ್ಯಕ್ಷನಾಗೂ ಪರಮ ಪರಮಾತ್ಮ ಇದ್ದೇ ಇರ್ತಾನೆ ಈ ಕರ್ಮದ ಫಲವನ್ನು ಆಯಾ ಜೀವರು ಮಾಡಿರ್ತಕ್ಕಂಥ ಕರ್ಮದ ಫಲವನ್ನು ಆಯಾ ಜೀವರೇ ಉಣ್ಬೇಕು ನಾ ಟ್ರಾನ್ಸ್ಫರಬಲ್ ಇನ್ನೊಬ್ಬರಿಗೆ ಅದನ್ನು ವರ್ಗಾವಣೆ ಮಾಡೋದು ಸಾಧ್ಯ ಇಲ್ಲ ಅದನ್ನೇ ಗಾದೆ ಮಾತಲ್ಲಿ ಹೇಳೋದು ಮಾಡಿದುಣ್ಣೋ ಮಹಾರಾಯ ಅಂತ ಎಲ್ಲರೂ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮವನ್ನೇ ಆಚರಣೆ ಮಾಡಬೇಕು ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟ ಸಂದೇಶವನ್ನು ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ ಸ್ವವಿಹಿತ ಭಕ್ತ್ಯ ಭಗವದ್ ಆರಾಧನೆಯವ ಪರಮೋಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಹೀಗೆ ವರ್ಣ ಆಶ್ರಮ ಧರ್ಮಗಳಿಗೆ ಅನುಸಾರವಾಗಿರ್ತಕ್ಕಂಥ ಕರ್ಮವನ್ನೇ ಮಾಡಬೇಕು ಅದು ಧರ್ಮ ಅಂತ ಕರೆಸ್ಕೊಳತ್ತೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಎಂಥದೇ ಉತ್ಕೃಷ್ಟವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ಮಾಡಿದರೂ ಕೂಡ ಅದು ಅಧರ್ಮ ಅಂತಲೇ ಶಾಸ್ತ್ರೀಯವಾಗಿ ಪರಿಗಣನೆ ಆಗತ್ತೆ ಅಷ್ಟೇ ಅಲ್ಲ ಕೃಷ್ಣ ಹೇಳ್ತಾನೆ ಸತ್ಕರ್ಮದಿಂದ ಎಂದೂ ದುಃಖ ಇಲ್ಲ ದುಷ್ಕರ್ಮದಿಂದ ಯಾವತ್ತೂ ಅನ್ನೋದಿಲ್ಲ ನಾವು ಲೋಕದಲ್ಲಿ ನೋಡ್ತೀವಿ ಸತ್ಕರ್ಮ ಮಾಡಿದರೂ ದುಃಖ ಪಡ್ತಾಯಿರ್ತಾರೆ ಅಂದಮೇಲೆ ನಾವು ಯಾಕೆ ಸತ್ಕರ್ಮ ಮಾಡಬೇಕು ಅಂತ ಪ್ರಶ್ನೆಗಳು ಬಂದರೆ ಆ ದುಃಖ ಜೀವ ಅನುಭವಿಸ್ತಾ ಇರತಕ್ಕಂಥದ್ದು ಸತ್ಕರ್ಮ ಮಾಡಿದ್ರಿಂದ ಸರ್ವತಃ ಅಲ್ಲ ಹಿಂದಿನ ಜನ್ಮಾಂತರಗಳಲ್ಲಿ ಬೇರೆ ದುಷ್ಕರ್ಮದ ಪ್ರಭಾವವನ್ನ ಈಗ ಅನುಭವಿಸ್ತಾ ಇರ್ತಾನೆ ಅಷ್ಟೆ ಈ ರೀತಿಯಾಗಿ ಅನ್ಕೋಬೇಕೆ ಹೊರಟು ಸತ್ಕರ್ಮ ಮಾಡಿದರೂ ದುಃಖ ಅನುಭವಿಸ್ತಾನೆ ಆದ್ದರಿಂದ ಸತ್ಕರ್ಮವೇ ಮಾಡಬೇಕು ಅಂತೇನಿಲ್ಲ ಅಂತ ನಿರ್ಧಾರಕ್ಕೆ ಸರ್ವತಃ ಬರಬಾರ್ದು ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತ ಪರಮಾತ್ಮ ಹೀಗೆ ಕರ್ಮಾನುಸಾರವಾಗಿಯೇ ಫಲ ಕೊಡ್ತಾನೆ ಹೊರತೋ ತನಗೆ ಶಕ್ತಿ ಇದೆ ಅಂಥೇಳಿ ತನ್ನ ಮನಸ್ಸಿಗೆ ಬಂದಂತುಕೊಂಡ್ರೆ ಅವನನ್ನು ಹುಚ್ಚು ದೊರೆ ಅಂತ ಕರೀತಾರೆ ಆದ್ದರಿಂದ ಆ ಕರ್ಮಾಂತರ್ಗತನಾಗೂ ಪರಮಾತ್ಮನೇ ಇರ್ತಾನೆ ಆ ಕರ್ಮಕ್ಕೆ ತಕ್ಕಂತ ಫಲವನ್ನು ಜೀವನ ಸುರುಪಯೋಗ್ಯತೆ ಅಂತ ವಿಭಾಗ ಮಾಡಿ ಕೊಡ್ತಾನೆ ಭಗವಂತ ಇನ್ನು ಗುಣ ಗುಣ ಅಂದರೆ ಏನು ಅಂದರೆ ಒಂದು ವಸ್ತುವಿನ ಸ್ವಭಾವಗತವಾಗಿರ್ತಕ್ಕಂಥ ಧರ್ಮಕ್ಕೆ ಗುಣ ಅಂತ ಕರೆಯೋದು ಮೂಲ ಪ್ರಕೃತಿ ಸೃಷ್ಟಿಗೆ ಉಪಾಧಾರ ಕಾರಣ ಈ ಪ್ರಕೃತಿ ತ್ರಿಗುಣಾತ್ಮಕವಾದದ್ದು ಅಂತ ಸತ್ವಗುಣ ರಜೋ ಗುಣ ಮತ್ತು ತಮೋಗುಣ ಅಂತ ಶ್ರೀ ಭೂ ದುರ್ಗಾ ಮೂರು ರೂಪಗಳಿಂದ ತ್ರಿಗುಣಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ ಸತ್ವಗುಣ ಪ್ರಾಚುರ್ಯ ಇದ್ದರೆ ಅಲ್ಲಿ ಸತ್ಕರ್ಮ ಆಗ್ತಾ ಇದೆ ಪುಣ್ಯ ಫಲ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ ರಜೋಗುಣ ಪ್ರಾಚುರ್ಯ ಇದ್ದರೆ ಆ ಜೀವನದಿಂದ ಮಿಶ್ರಕರ್ಮ ನಡೀತಾ ಇದೆ ಸುಖ ದುಃಖ ಮಿಶ್ರ ಫಲ ಅನ್ನೋದು ಬರ್ತಾ ಇದೆ ರಜ್ ತಮೋ ಗುಣ ಪ್ರಾಚುರ್ಯ ಇದ್ದರೆ ದುಷ್ಕರ್ಮನೇ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಅವನಿಗೆ ದುಃಖನೇ ಫಲ ಆಗ್ತಾ ಇದೆ ಹೀಗೆ ಪರಮಾತ್ಮನೇ ಪರಮ ಮುಖ್ಯ ವೃತ್ತಿಯಿಂದ ಆ ಗುಣತ್ರಯಗಳಿಗೆ ಮುಖ್ಯ ಪ್ರೇರಕನಾಗಿ ಆಯಾ ಜೀವನ ಸ್ವರುಪಯೋಗತ ಅನುಸಾರ ಗುಣಕಾರ್ಯಗಳನ್ನು ಭಗವಂತ ಮಾಡಿಸ್ತಾನೆ ಪ್ರಕೃತಿಯ ಸತ್ವ ರಜ ತಮ ಅಂತ ಈ ಮೂರು ಗುಣಗಳೇ ಎಲ್ಲ ಪ್ರಪಂಚದ ಆಕಾರವನ್ನು ತಗೊಂಡು ಎಲ್ಲ ಪದಾರ್ಥಗಳಲ್ಲೂ ಕೂಡ ಈ ಗುಣಗಳಿಂದ ಸುಖ ದುಃಖ ಮೋಹ ಅಜ್ಞಾನ ಎಲ್ಲ ಸ್ವಭಾವವುಗಳು ಕೂಡ ಇದೆ ಒಂದು ಉದಾಹರಣೆ ಕೊಡಬೇಕು ಅಂತ ಆದರೆ ಯಾರೋ ಒಬ್ಬನಿಗೆ ಸನ್ಮಾನ ಮಾಡ್ತೀವಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿಯಾನೆ ಅಂತ ಅವನಿಗೆ ಸನ್ಮಾನ ಮಾಡಿದರೆ ಅದರಿಂದ ಅವನಿಗೆ ಸುಖ ಆಗತ್ತೆ ಅವನನ್ನು ದ್ವೇಷ ಮಾಡತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಏನಿರ್ತಾರೆ ಇವನಿಗೆ ಸನ್ಮಾನ ಮಾಡಿದ್ರೆ ಅವನಿಗೆ ದುಃಖ ಆಗತ್ತೆ ಯಾಕಂದರೆ ಈ ವ್ಯಕ್ತಿಗೆ ಆ ವ್ಯಕ್ತಿಯ ಮೇಲೆ ದ್ವೇಷ ಸನ್ಮಾನಿತನಾದವನನ್ನು ಕಂಡ್ರೆ ಈ ಸನ್ಮಾನವನ್ನು ನೋಡಿರ್ತಾನಲ್ಲ ಆ ವ್ಯಕ್ತಿಗೆ ದ್ವೇಷ ಇತ್ತು ಆದ್ದರಿಂದ ಅವನಿಗೆ ಸನ್ಮಾನ ಮಾಡಿದ್ರೆ ಅವನಿಗೆ ಸುಖ ಆಗತ್ತೆ ಇವನಿಗೆ ನೋಡಿದವನಿಗೆ ದುಃಖ ಆಗ್ತಾ ಇದೆ ಇನ್ನೊಬ್ಬ ಇರ್ತಾನೆ ತಟಸ್ಥ ನೀತಿ ಅವನು ಅವನಿಗೆ ಸುಖವೂ ಆಗೋಲ್ಲ ದುಃಖನೂ ಆಗೋಲ್ಲ ಯಾಕೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ ಇವನು ಮಾಡಿ ಮಾಡೋ ಮಾಡಿಸ್ಕೊಳ್ಳೋದಕ್ಕೆ ಅರ್ಹತೆ ಇದೆಯಾ ಇಲ್ವ ಇದು ಗೊತ್ತಿರಲ್ಲ ತಟಸ್ಥನಾಗಿ ಇರ್ತಾನೆ ಹೀಗೆ ಪರಮಾತ್ಮ ತ್ರಿಗುಡಗಳಿಂದಲೇ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ಹೊರತು ಶೂನ್ಯದಿಂದ ಸೃಷ್ಟಿ ಅನ್ನೋದನ್ನು ಮಾಡೋದಿಲ್ಲ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಬಾಲಕೃಷ್ಣ ಪುಟ್ಟ ಬಾಲಕ ತಾಯಿ ಕೇಳಿದ್ದು ಯಾಕೆ ಮಣತಿಂದೆ ಅಂತ ಆ ಮಣ್ಣು ತಿಂದ ಬಾಯಲ್ಲಿ ವಿಶ್ವರೂಪವನ್ನೇ ತೋರಿಸ್ದ ಅಂತ ಯಾಕೆ ಮಣ್ಣು ತಿಂದು ಕೇಳಿದ್ರೆ ಮಣ್ಣಿನಿಂದ ಬೇರೊಂದು ಪ್ರಪಂಚ ಸೃಷ್ಟಿ ಮಾಡಿ ತೋರಬೇಕಾ ಅಂತ ತೋರಿಸ್ದ ನ ನಿರುಪಾದಾನ ಸೃಷ್ಟಿ ಸಂಭವ ಅಂತ ಮಣ್ಣನೇಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯಿಯೊಳಗೆ ಜಗಂಗಾಳ ಅಂತ ಹೀಗೆ ಪರಮಾತ್ಮ ಆ ಗುಣಗಳಲ್ಲಿ ಅಂತರ್ಯಾಮಿಯಾಗಿ ಇದ್ದು ಅಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಸಾತ್ವಿಕರಿಂದ ಸತ್ವಗುಣವನ್ನು ಪ್ರಚೋದನೆ ಮಾಡಿ ಸತ್ ಸತ್ಕರ್ಮಗಳನ್ನು ಮಾಡಿಸ್ತಾನೆ ದುಷ್ಟರಿಂದ ತಮೋಗುಣ ಪ್ರಚುರವನ್ನು ಮಾಡಿ ದುಷ್ಕರ್ಮಗಳನ್ನೇ ಮಾಡಿಸ್ತಾನೆ ಪರಮಾತ್ಮ ವೈಷಮ್ಯ ನೇರ್ಗುಣಿ ದೋಷರಹಿತನೇ ಆಗಿದ್ದಾನೆ ಇನ್ನು ಒಂದು ಸ್ವಭಾವ ಸಮಸ್ತ ಜೀವರ ಯೋಗ್ಯತೆಗೆ ಸ್ವಭಾವ ಅಂತ ಕರೀತಾರೆ ಈ ಸ್ವರೂಪದೇಹ ಅನ್ನೋದು ಅನಾದಿಯಾಗಿರ್ತಕ್ಕಂಥದ್ದು ಅವಿನಾಶಿ ಇದ್ಯಾವತ್ತೂ ಕೂಡ ಸಾಯಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂತ ಅನಾದಿ ನಿತ್ಯವಾಗಿ ಇರ್ತಕ್ಕಂಥದ್ದು ಅನಾದಿಯೂ ಹೌದು ನಿತ್ಯವೂ ಹೌದು ಪರಮಾತ್ಮ ಜೀವರ ಯೋಗ್ಯತೆಯನ್ನು ಸ್ವಭಾವವನ್ನು ಎಂದೂ ಬದಲಿಸಲ್ಲ ಹಂಗ ಪರಮಾತ್ಮನಿಗೆ ಅಸಾಮರ್ಥ್ಯನೇನೋ ಅಂತ ಕೇಳಿದ್ರೆ ಅಸಾಮರ್ಥ್ಯ ಅಲ್ಲ ಬದಲಿಸುವ ಇಚ್ಛೆ ಇಲ್ಲ ಇದು ಭಗವಂತನ ಸಂಕಲ್ಪ ಜೀವರ ಸ್ವಭಾವಗಳು ಭಿನ್ನ ಭಿನ್ನ ಆಗಿರೋದ್ರಿಂದ ಜೀವರಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ವೈಲಕ್ಷಣ್ಯಗಳನ್ನು ನಾವು ಜಗತ್ತಿನಲ್ಲಿ ನೋಡ್ತೀವಿ ಈ ಜೀವರ ಸ್ವರೂಪಗತ ತಾರತಮ್ಯ ಅನಾದಿಯಿಂದ ಸಿದ್ಧವಾದದ್ದು ಅದು ಪರಮಾತ್ಮನಿಂದ ಹೊಸದಾಗಿ ಸೃಷ್ಟಿಯಾಗಿದ್ದಲ್ಲ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನಂತೆಯೇ ಪ್ರತಿಬಿಂಬಭೂತರಾಗಿರ್ತಕ್ಕಂಥ ಜೀವರ ಸ್ವರೂಪಗತ ಸ್ವಭಾವವು ಕೂಡ ಅನಾದಿಯಾಗಿದ್ದು ನಿತ್ಯವಾಗಿರೋದು ಬಿಂಬರಾಗಿರ್ತಕ್ಕಂಥ ಮುಲೇಶ್ವರೂಪಿ ಪರಮಾತ್ಮ ಆಯಾ ಜೀವರ ಸ್ವರೂಪಯೋಗ್ಯತೆಗೆ ಅನುಗುಣವಾಗಿ ಗುಣ ಮತ್ತು ಕಾರ್ಯಗಳನ್ನು ಪ್ರೇರಣೆ ಮಾಡ್ತಾನೆ ಆ ಮೂಲಕ ಜೀವನ ಸ್ವಭಾವದ ಅಭಿವ್ಯಕ್ತಿಯನ್ನು ಮಾಡಿಕೊಡ್ತಾನೆ ಮೊದಲಿಗೆ ಸೂಕ್ತವಾಗಿ ಅವರಲ್ಲಿ ಇರತ್ತೆ ಅದರ ಅಭಿವ್ಯಕ್ತಿಯನ್ನಷ್ಟೇ ಮಾಡಿಕೊಡ್ತಾನೆ ಹೊರತು ಭಗವಂತ ಸ್ವರೂಪದ ಅನಾದಿಯಾಗಿ ನಿತ್ಯವಾಗಿ ಇರ್ತಕ್ಕಂಥ ಸ್ವಭಾವವನ್ನು ಬದಲಾಯಿಸುವ ಸಾಮರ್ಥ್ಯ ಇಲ್ಲ ಅಂತಲ್ಲ ಬದಲಾಯಿಸುವ ಇಚ್ಛೆ ಇಲ್ಲ ಇಷ್ಟೇ ಇಂತಹ ಬಿಂಬರೂಪಿ ಪರಮಾತ್ಮನಿಗೆ ಯಾರ ಮೇಲೂ ಸ್ನೇಹ ದ್ವೇಷ ಉದಾಸೀನ್ಯ ಯಾವ ದೋಷಗಳು ಕೂಡ ಇಲ್ಲ ಹೀಗೆ ಪರಮಾತ್ಮ ಕಾಲಾಂತರ್ಗತ ಕರ್ಮ ಪ್ರೇರಕನೂ ಅವನೇ ಗೂಢತ್ರಯಗಳಿಗೆ ಪ್ರವರ್ತಕನೂ ಅವನೇ ಜೀವರ ಸ್ವರೂಪ ಯೋಗ್ಯತೆ ಅಂತ ಅವರಿವರಿಂದ ಪ್ರೇರಣೆ ಮಾಡಿ ಕೆಲಸಗಳನ್ನು ಮಾಡಿಸ್ತಾನೆ ಭಗವಂತ ಹೀಗೆ ಲೋಕ ವಿಲಕ್ಷಣನಾಗಿ ಆಲಯನು ತಾನಾಗಿ ಇರ್ತಾನೆ ಈ ಸ್ವಭಾವವು ಸ್ವಭಾವವು ದುರತಿಕ್ರಮಃ ಅಂಥೇಳಿ ವಿಷ್ಣು ಸಹಸ್ರನಾಮದ ಹೇಳಿದಂಗೆ ಅವರವರ ಸ್ವಭಾವದಂತೆ ಎಲ್ಲರೂ ಕೂಡ ಪ್ರವರ್ತನೆಯನ್ನು ಮಾಡ್ತಾ ಇರ್ತಾರೆ ಸ್ವಭಾವದಲ್ಲಿ ಕಿಂಚಿತ್ತು ಬದಲಾವಣೆ ಅನ್ನೋದನ್ನು ನಿರೀಕ್ಷೆ ಮಾಡೋದು ಸಾಧ್ಯ ಇಲ್ಲ ಅದು ಅನಾದಿಯಾಗಿ ಇರ್ತಕ್ಕಂಥದ್ದು ನಿತ್ಯವಾಗಿ ಇರ್ತಕ್ಕಂಥದ್ದು ಅದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತಾದರೆ ಕತ್ತೆ ಯಾವತ್ತೂ ಹಾಡಲ್ಲ ಕೋಗಿಲೇನೇ ಹಾಡೋದು ಕತ್ತೆಯಿಂದ ಹಾಡಿಸೋಕೆ ಸಾಧ್ಯವೇ ಇಲ್ಲ ಕೋಗಿಲೆ ಯಾವತ್ತೂ ಕತ್ತೆ ಕೂಗಿದಂಗೆ ಕರ್ಕಶವಾಗಿ ಕೂಗೋದು ಇಲ್ಲ ಹಾಗೆ ಅದು ಯಾವ ಸ್ವಭಾವವನ್ನು ಹೊಂದಿರುತ್ತೋ ಅದಕ್ಕೆ ತಕ್ಕಂತನೇ ಪ್ರವರ್ತನೆ ಮಾಡುತ್ತೆ ಹೀಗೆ ಕಾಲ ಕರ್ಮ ಗುಣ ಸ್ವಭಾವಗಳ ಆಲಯನು ತಾನಾಗಿ ಈ ಕಾಲ ಕರ್ಮ ಗುಣ ಸ್ವಭಾವ ಮತ್ತು ಪ್ರಪಂಚದ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿಗಳಿಗೂ ಕಾರಣನಾಗಿರ್ತಕ್ಕಂಥವನು ಭಗವಂತನೇ ಅವ್ಯಾವೂ ಕೂಡ ಸ್ವತಂತ್ರವಾಗಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವೆಲ್ಲವೂ ಕೂಡ ಜಡಭೂತವಾಗಿ ಇರುವಂಥದ್ದು ಅಸ್ವತಂತ್ರತ್ವ ಅವುಗಳಿಗೆ ಆಲಯ ಅಂದ್ರೆ ಆಧಾರನಾಗಿರ್ತಕ್ಕಂಥ ಒಬ್ಬ ಚೇತನ ಬೇಕೋ ಸ್ವತಂತ್ರ ಚೇತನ ಅಥವಾ ಸ್ವತಂತ್ರ ಕರ್ತೃ ಅಂತ ಆದರೆ ಅವನೇ ಪರಮಾತ್ಮ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಎ ವಚ ಎದನುಗ್ರಹತ ಪ್ರಕೃತಿ ಕಾಲ ಕರ್ಮ ಎಲ್ಲವೂ ಕೂಡ ಪರಮಾತ್ಮನ ಸಂಕಲ್ಪದಂತೆ ಪ್ರಪಂಚದ ಸೃಷ್ಟಿಗೆ ಕಾರಣ ಆಗಿದೆ ಅವನು ಇಚ್ಛೆ ಮಾಡದೇ ಇದ್ದರೆ ಅವಕ್ಕೆ ಅಸ್ತಿತ್ವನೇ ಇಲ್ಲ ಕಾರ್ಯ ಮಾಡೋದಂತೂ ಸಾಧ್ಯವೇ ಇಲ್ಲ ಆದ್ದರಿಂದ ಪರಮಾತ್ಮನೇ ತಾನೊಬ್ಬನೇ ಈ ಜಗತ್ತಿಗೆ ಸ್ವಾಮಿ ಒಡೆಯ ಅಧಿಪತಿ ಸ್ವತಃ ತಾನೊಬ್ಬನೇ ಶಕ್ತನಾಗಿದ್ದು ಇನ್ನೊಬ್ಬರಿಂದ ಕಾರ್ಯವನ್ನು ಮಾಡಸ್ತಾನೆ ತಾನು ಬಿಂಬನಾಗಿ ನಿಂತು ಪ್ರತಿಬಿಂಬದಿಂದನೂ ಕಾರ್ಯವನ್ನು ಮಾಡಿಸ್ತಾನೆ ಇದು ನಿರಂಕುಶರ ಪ್ರಭುತ್ವಕ್ಕೆ ಒಂದು ಉದಾಹರಣೆನೇ ಹೊರತು ಅವನಿಗೆ ಅಸಾಮರ್ಥ್ಯ ಅದರಿಂದ ಇನ್ನೊಬ್ಬರಿಂದ ಕಾರ್ಯವನ್ನು ಮಾಡಿಸ್ತಾನೆ ಅಂತ ಅರ್ಥ ಅಲ್ಲ ಹೀಗೆ ಪರಮಾತ್ಮ ಸಾರ್ವಕಾಲಿಕವಾಗಿ ಸ್ವತಂತ್ರತ್ವೆಯ ಬಿಂಬರೂಪನಾಗಿಯೇ ಪರಮಾತ್ಮ ಇರ್ತಾನೆ ಜೀವರಿಗೆ ಆಯಾ ಜೀವರ ಯೋಗ್ಯತಾ ಅನುಸಾರವಾಗಿ ಕರ್ಮಾದಿಗಳನ್ನು ಮಾಡಿಸಿ ಅದಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಭಗವಂತ ಆ ಅಂದ್ರೆ ತಾನೇ ಅದಕ್ಕೆ ಆಶ್ರಯ ಆಧಾರ ಸ್ವರೂಪನಾಗಿ ಇರ್ತಾನೆ ಅಂತ ಕಾಲಪ್ರವಾಹವೂ ಅನಾದಿ ಜೀವರ ಕರ್ಮ ಪರಂಪರೆಯು ಕೂಡ ಅನಾದಿ ಅದೇ ರೀತಿಯಾಗಿ ಸತ್ವ ರಜಾ ತಮೋ ಗುಣಗಳು ಕೂಡ ಅನಾದಿಯಾಗಿ ಇರ್ತಕ್ಕಂಥದ್ದು ಹೀಗೆ ತ್ರಿವಿಧ ಜೀವರ ಸೋಪಯೋಗ್ಯತೆಯಂತೆ ಸ್ವಭಾವ ಕಾಲ ಕರ್ಮ ಗುಣಗಳಲ್ಲಿ ತಾನೇ ಅಂತರ್ಯಾಮಿತ್ವೇನೆ ಇದ್ದು ಬಿಂಬಕ್ರಿಯಾದ್ವಾರ ತಾನೇ ಕಾಲ ಪ್ರವರ್ತಕನಾಗ್ತಾನೆ ಕರ್ಮಾಧ್ಯಕ್ಷ ಅನ್ಸ್ಕೋತಾನೆ ಕರ್ಮ ಸಾಕ್ಷಿಗ ಅಂತ ಕರೆಸ್ಕೊತಾನೆ ಕರ್ಮಾಧಿಪತಿ ಅಂತ ಕರೆಸ್ಕೋತಾನೆ ತ್ರಿಗುಣಗಳಿಗೆ ಪ್ರೇರಕನಾಗಿ ಜೀವರ ಸ್ವಭಾವವನ್ನು ಸುಪ್ತಾವಸ್ಥೆಯಲ್ಲಿರ್ತಕ್ಕಂಥದ್ದನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಹೊರತು ಅಂತರ್ಯಾಮಿತ್ವೇನೇ ಇದ್ದು ಇಲ್ಲದೇ ಇದ್ದದನ್ನು ಹೊಸದಾಗಿ ಉಂಟು ಮಾಡೋದಿಲ್ಲ ಹೇಗೆ ಇರ್ತಾನೆ ಅಂದರೆ ತತ್ತದ್ರೂಪ ನಾಮರಿ ಕರೆಸತೊಳಗಿದ್ದು ಪರಮಾತ್ಮ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಅಂತ ಕಾಲ ಕರ್ಮ ಗುಣ ಸ್ವಭಾವ ಎಲ್ಲದಕ್ಕೂ ಆಧಾರನಾಗಿ ಇರೋದಷ್ಟೇ ಅಲ್ಲ ತದ್ರೂಪ ತದಾಕಾರ ತತ್ತ ಶಬ್ದ ವಾಚ್ಯನಾಗಿ ಆಯಾ ಶಕ್ತಿಗಳನ್ನು ಪ್ರಚೋದನೆ ಮಾಡ್ತಾನೆ ಪರಮಾತ್ಮ ಅಂತ ಉದಾಹರಣೆಗೆ ಬಲ್ಪ್ ಇದೆ ಅಥವಾ ಟ್ಯೂಬ್ಲೈಟ್ ಇದೆ ಅದರೊಳಗೆ ವಿದ್ಯುಚ್ಛಕ್ತಿ ಪ್ರವಾಹ ಆಗಬೇಕು ಅಂದರೆ ಇಲ್ಲಿ ಸ್ವಿಚ್ ಹಾಕಬೇಕು ಆಗ ಆ ಬಲ್ಪ್ ಅಥವಾ ಟ್ಯೂಬ್ಲೈಟ್ ಏನಿದೆಯೋ ಅದರಿಂದ ಬೆಳಕು ಬರೋದು ಸಾಧ್ಯ ಹಾಗೆ ಪರಮಾತ್ಮನೇ ಇದ್ದು ನಿಯಮನ ಮಾಡ್ತಕ್ಕಂಥವನು ಯಾಕಾಗಿ ಮಾಡ್ತಾನೆ ಅಂದರೆ ಲೀಲೆಯಿಂದ ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ ಪ್ರಯೋಜನ ಅನ್ನೋದು ಪರಮಾತ್ಮನಿಗಿಲ್ಲ ಲೀಲೆಯಿಂದ ಸರ್ವಜೀವರ ಪಾಲಿಸುವ ಸಂಹರಿಪ ಸೃಷ್ಟಿಪ ಸೃಷ್ಟಿ ಸ್ಥಿತಿ ಇಲ್ಲ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಇತ್ಯಾದಿ ಎಲ್ಲವನ್ನು ಕೂಡ ಪರಮಾತ್ಮ ಲೀಲೆಯಿಂದನೇ ಮಾಡ್ತಾನೆ ಹೊರತು ಅವನಿಗೆ ಆಯಾಸವೂ ಇಲ್ಲ ಆನಂದವೂ ಇಲ್ಲ ಆನಂದೋದ್ರೇಕದಿಂದ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡ್ತಾನೆ ಪರಮಾತ್ಮ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಈ ರೀತಿಯಾಗಿ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ ಕಾರಣವಾಗಿರ್ತಕ್ಕಂಥ ಪ್ರಕೃತಿ ಗುಣಗಳಲ್ಲೂ ಅವುಗಳ ಕಾರ್ಯವಾಗಿರ್ತಕ್ಕಂಥ ಸಮಸ್ತ ಪ್ರಪಂಚದಲ್ಲಿಯೂ ಕಾರ್ಯ ಕಾರಣ ಭಾವದಿಂದ ಮನೆ ಮಾಡಿ ಅಂದರೆ ಎಲ್ಲದಕ್ಕೂ ಮೂಲ ಕಾರಣ ಆಶ್ರಯಕಾರಕನಾಗಿ ಭಗವಂತ ಇರ್ತಾನೆ ಉದಾಹರಣೆ ಕೊಡಬೇಕು ಅಂದರೆ ಮಣ್ಣಿನಿಂದ ಮಡಕೆ ಮಣ್ಣಿನಿಂದ ಮಡಕೆ ಆಗಬೇಕಾದ್ರೆ ಮಣ್ಣಿನೊಳಗೆ ಮಣ್ಣಿನ ಆಕಾರದಿಂದನೇ ಪರಮಾತ್ಮ ಇರ್ತಾನೆ ಅದು ಮಣ್ಣು ಮ ಮಡಿಕೆಯಾಗಿ ಪರಿವರ್ತನೆ ಆದಾಗ ಮಡಿಕೆ ಆಕಾರದಿಂದ ಭಗವಂತ ಇರ್ತಾನೆ ಇಷ್ಟೇ ವ್ಯತ್ಯಾಸ ಏನು ಅಂದರೆ ಮಣ್ಣಿಗೆ ಹಿಂದೆ ಇಲ್ಲದಿದ್ದ ಮಡಕೆ ಆಕಾರ ಹೊಸದಾಗಿ ಈಗ ಬಂದಿದೆ ಆದರೆ ಪರಮಾತ್ಮನಲ್ಲಿ ಮಣ್ಣಿನ ಆಕಾರದ ಜೊತೆಗೆ ಮಡಿಕೆ ಆಕಾರವು ಕೂಡ ಅನಾದಿ ಕಾಲದಿಂದನೂ ಕೂಡ ಇರುತ್ತೆ ಅದು ಮಣ್ಣು ಮಡಿಕೆ ಆಗುವಂಥ ಸಂದರ್ಭದಲ್ಲಿ ಮೊದಲಿಗೆ ಇದ್ದಿದ್ದರ ಅಭಿವ್ಯಕ್ತಿ ಆಗತ್ತೆ ಅಷ್ಟೇ ಲೀಲೆಯಿಂದ ಪರಮಾತ್ಮ ಅದನ್ನು ಅಭಿವ್ಯಕ್ತಿ ಮಾಡಿ ಜಗತ್ತಿಗೆ ತೋರಿಸ್ತಾನೆ ಆಗ ಮಣ್ಣಿನಲ್ಲಿ ಮಡಿಕೆಯಾಗುವ ಶಕ್ತಿಯನ್ನು ಪ್ರಚೋದನೆ ಮಾಡಿ ಮಡಿಕೆಯ ಆಕಾರವನ್ನ ಆ ಮಣ್ಣಿಗೆ ಗಡಿಗೆ ಅಥವಾ ಮಡಿಕೆ ಅಂತ ಕರೆಸ್ಕೊಂಡು ತದ್ರೂಪ ತದಾಕಾರ ತತ್ವ ಶಬ್ದವಾಚ್ಯನಾಗಿ ಇರ್ತಾನೆ ಆ ಮಡಿಕೆಯಲ್ಲಿ ದ್ರವಗಳ ಸಂಗ್ರಹ ಆಗ್ಲಿಕ್ಕೆ ಏನ್ ಬೇಕೋ ಅಂತಹ ಶ ಅಂದರೆ ಕುಂಬಾರನಾಗಿರ್ತಕ್ಕಂಥವನು ಕೇವಲ ಮಣ್ಣಿನಿಂದ ಮಡಕೆಯನ್ನು ಮಾಡೋ ಸಾಮರ್ಥ್ಯ ಇದೆ ಆದರೆ ಗುಣಧರ್ಮದ ಮಟ್ಟವನ್ನು ಅವನು ನಿರ್ಧಾರ ಮಾಡುವಂಥ ಸಾಮರ್ಥ್ಯ ಇಲ್ಲ ಆದರೆ ಭಗವಂತ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ವಸ್ತುಗಳ ಗುಣಧರ್ಮವನ್ನು ನಿರ್ಮಾಣ ಮಾಡಬಲ್ಲ ಅಚಿಂತ್ಯದ್ಭುತ ಶಕ್ತಿಯನ್ನು ಭಗವಂತ ಹೊಂದಿದ್ದಾನೆ ಈ ರೀತಿಯಾಗಿ ತಿಳ್ಕೊಬೇಕು ಅವನಿಗೆ ಅದು ಅವನಲ್ಲಿರ್ತಕ್ಕಂಥ ಶಕ್ತಿ ನಿತ್ಯ ವ್ಯಕ್ತವೇ ನಮಗೆ ಈಗ ಅಭಿವ್ಯಕ್ತಿ ಆಗಿದ್ದಷ್ಟೇ ಅಥವಾ ನಮಗೆ ಅದರ ಜ್ಞಾನ ಬಂದಿದ್ದು ಅಂತ ಆದರಿಂದ ಪರಮಾತ್ಮ ಎಲ್ಲ ವಸ್ತುಗಳನ್ನು ಕೂಡ ಮನೆಯಾಗಿ ಮಾಡಿಕೊಳ್ಳೋದು ಆಲಯನು ತಾನಾಗಿ ಅಂತಂದರೆ ವಾಸಕ್ಕಾಗಿ ಅಲ್ಲ ಆಯಾ ವಸ್ತುಗಳ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡಿಕೊಡೋದಕ್ಕಾಗಿ ಭಗವಂತ ಆಯಾ ವಸ್ತುಗಳಲ್ಲಿ ಅಂತರ್ಯಾಮಿತ್ವೆಯನ್ನು ಇರ್ತಾನೆ ಹೀಗೆ ಪರಮಾತ್ಮ ಕಾಲಾಂತರ್ಗತ ಕಾಲಾನಿಯಾಮಕ ಹಾಗೆ ಕರ್ಮ ಪ್ರೇರಕ ಕರ್ಮಾಧ್ಯಕ್ಷ ಕರ್ಮ ಸಾಕ್ಷಿಗ ಎಲ್ಲನೂ ಆಗಿರ್ತಾನೆ ಭಗವಂತ ಹೀಗೆ ಮೂಲ ಕಾರಣ ಪ್ರಕೃತಿ ಗುಣಕಾರ್ಯಗಳ ಮನೆ ಮಾಡಿ ಪಾಲಿಸುವ ಸೌಮರಿಪ ಸೃಷ್ಟಿವ ಸೃಷ್ಟಿಪ ಯಾಕೆ ಮಾಡ್ತಾನೆ ಅಂದರೆ ಲೀಲೆಯಿಂದ ಇದರಿಂದ ಆಯಾಸವೂ ಇಲ್ಲ ಸಮಯದ ವ್ಯರ್ಥವೂ ಇಲ್ಲ ಹಣದ ವ್ಯಯವೂ ಇಲ್ಲ ಕೇವಲ ಆನಂದದಿಂದ ಮಾಡ್ತಾನೆ ಹೊರತು ಆನಂದಕ್ಕಾಗಿ ಅಲ್ಲ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ